ಇಪ್ಪತ್ತೈದನೇ ಕಕ್ಷೆ ಪರಮಾತ್ಮನ ಅರ್ಧಾಂಗಿಯಾಗಿರುವಂತಹ ಭೂದೇವಿಯನ್ನು ಸ್ತೋತ್ರ ಮಾಡ್ತಾರೆ ವನದಿವಸನೆ ವರಾದ್ರಿ ನಿಚಯ ಸ್ತನ ವಿರಾಜಿತೆ ಚೇತನ ಅಚೇತನ ವಿಧಾನಕ್ಕೆ ಗಂಧರಸ ರೂಪಾದಿ ಗುಣವು ಪುಷೆ ಮುನಿಕುಲೋತ್ತಮ ಕಶ್ಯಪನ ನಿಜತನುಜೆ ನಿನಗಾನಮಿಪೆ ಎನ್ನ ಅವಗುಣಗಳೆಣಸದೆ ಪಾಲಿಪುದು ಪರಮಾತ್ಮನ ಅರ್ಧಾಂಗಿ ವನಧಿವಸನೆ ಸಮುದ್ರವನ್ನೇ ವಸ್ತ್ರವನ್ನಾಗಿ ಹೊಂದಿರೋಳೆ ವರಾದ್ರಿ ನಿಚೆಯ ಸ್ತನ ವಿರಾಜಿತೆ ಉತ್ತಮವಾದ ಬೆಟ್ಟಗಳ ಸಾಲುಗಳನ್ನೇ ಹೊಂದಿರು ಹೊಂದಿರುವವಳೆ ಚೇತನ ಅಚೇತನ ವಿಧಾನಕ್ಕೆ ಗಂಧ ರಸ ರೂಪಾದಿ ಗುಣ ಒಪುಷೆ ಜಡಚೇತನಗಳನ್ನು ಧಾರಣೆ ಮಾಡಿರುವಂಥವಳೆ ಗಂಧ ರಸ ರೂಪಾದಿಗುಣಗಳನ್ನು ಶರೀರವನ್ನಾಗಿ ಹೊಂದಿರುವಂಥವಳೆ ಮುನಿ ಕುಲೋತ್ತಮನಾಗಿರ್ತಕ್ಕಂಥ ಕಶ್ಯಪನ ನಿಜಪುತ್ರಿಯಾದ ಭೂದೇವಿಯೇ ನಿನಗೆ ನಮಸ್ಕಾರ ಮಾಡ್ತೀನಿ ಪರಮಾತ್ಮನ ಅರ್ಥಾಂಗಿನಿಯಾಗಿರ್ತಕ್ಕಂಥ ನೀನು ಕೆಟ್ಟ ಗುಣಗಳನ್ನು ಎಣಿಸದೆ ರಕ್ಷಿಸು ಅವಗುಣಗಳು ಎಣಿಸದೆ ಪಾಲಿಪುದು ಭೂದೇವಿಯ ಹಿರಿಮಗಳನ್ನ ಸಂಗ್ರಹ ಆಗಿ ನನ್ನ ಅವಗುಣಗಳನ್ನ ಅಂದರೆ ದೋಷಗಳನ್ನು ಗಮನಿಸದೆ ಪಾಲಿಸು ಅಂತ ಈ ರೀತಿಯಾಗಿ ಹೇಳ್ತಾರೆ ಪರಮಾತ್ಮನ ಅರ್ಥಾಂಗಿ ಅಂದರೆ ವಿಷ್ಣು ಪತ್ನಿ ಅಂತ ವಿಷ್ಣು ಪತ್ನಿ ಭೂದೇವಿ ಯಾರಿಬ್ರು ಒಬ್ಬಳು ಭೂರೂಪದ ಮಹಾಲಕ್ಷ್ಮೀ ದೇವಿ ಇನ್ನೊಬ್ಬಳು ಈ ಪೃಥ್ವಿ ಅಭಿಮಾನಿ ದೇವತೆಯಾಗಿರ್ತಕ್ಕಂಥ ದರಾದೇವಿ ಅನ್ನೋ ಸೂಕ್ಷ್ಮ ಪ್ರಮೇಯವನ್ನು ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಈ ಭೂದೈವಿಯಲ್ಲಿ ಮಹಾಲಕ್ಷ್ಮಿಯ ಭೂರೂಪದ ಆವೇಶವೂ ಕೂಡ ಇತ್ತು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ ಆ ವಿಚಾರವನ್ನು ಇಲ್ಲಿ ದಾಸರು ನಮಗೆ ತಿಳಿಸ್ಕೊಡ್ತಾರೆ ವನಧಿ ವಸನೆ ಶೀತವಾತ ಉಷ್ಣ ಸಂತಂ ಲಜ್ಜಾಯ ರಕ್ಷಣಾಂ ಪರಂ ದೇಹಾಲಂಕರಣಂ ವಸ್ತ್ರಂ ಅನ್ನೋ ಭೂಮಿಗೆ ನದಿ ಸಮುದ್ರಾದಿ ಜಲಸಂಪತ್ತು ಶೀತ ಉಷ್ಣಾದಿಗಳಿಂದ ರಕ್ಷಣೆ ಕೊಡೋದ್ರಿಂದ ಮತ್ತು ಬಿಳಿ ಹಂಚಿನ ನೀಲವರ್ಣದ ಸೀರೆಯನ್ನು ವಲಯಾಕಾರವಾಗಿ ಹುಟ್ಟಂತೆ ಅಲಂಕರಣ ಮಾಡೋದರಿಂದ ವಸ್ತ್ರ ತುಲ್ಯ ಆಗಿದೆ ಸಮುದ್ರ ವಸನೆ ದೇವಿ ಈ ರೀತಿಯಾಗಿ ಸ್ತೋತ್ರ ಮಾಡುವಂಥದ್ದು ವರಾದ್ರಿ ನಿಜ ಸ್ತನ ವಿರಾಜಿತೆ ಪರ್ವತ ಪ್ರದೇಶದಲ್ಲಿರುವಂಥ ಅರಣ್ಯ ಸಂಪತ್ತು ಮಳೆ ಮೋಡಗಳನ್ನು ತಡೆದು ಮಳೆ ಉಂಟು ಮಾಡಿ ಜೀವಿಗಳಿಗೆ ಅಮೃತದ ಜಲಪಾನ ಮಾಡಿಸುವುದರಿಂದ ಪರ್ವತಗಳು ಭೂಮಾತೆಯ ಸ್ತನಗಳಂತ ಇದೆ ಪರ್ವಸ್ತ ಸ್ತನ ಮಂಡಿತೆ ಅಂತ ಸ್ತೋತ್ರ ಮಾಡೋದು ಆದರೆ ನಾವು ದಿನ ಬೆಳಗಾದರೆ ಪಾದಸ್ಪರ್ಶದಿಂದ ಅವುಗಳಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಅಪರಾಧಗಳನ್ನು ಮಾಡ್ತೀವಿ ರಾಸಾಯನಿಕ ತ್ಯಾಜ್ಯ ವಸ್ತುಗಳಿಂದ ಜಲವನ್ನು ಮಲಿನ ಮಾಡಿ ನಾಶ ಮಾಡ್ತೀವಿ ಇಂಥ ಪಾದಸ್ಪರ್ಶತುಲ್ಯವಾದ ಅಪರಾಧ ಅದೇ ರೀತಿಯಾಗಿ ಅರಣ್ಯ ಸಂಪತ್ತನ್ನು ನಾಶ ಮಾಡ್ತೀವಿ ಕಾಡುಗಳನ್ನು ನಾಡಾಗಿ ಪರಿವರ್ತನೆ ಮಾಡಿ ಅವುಗಳಲ್ಲಿ ಕಾಲು ಚಾಚಿ ಪಾದಸ್ಪರ್ಶವನ್ನು ಮಾಡ್ತೀವಿ ಈ ಅಪರಾಧಕ್ಕೆ ನಾವು ಕ್ಷಮಾಯಾಚನೆಯನ್ನು ಮಾಡಬೇಕು ಇಲ್ಲದಿದ್ದರೆ ಭೂದೇವಿ ಕುಪಿತಳಾಗಿ ಭೂಮಿಯಲ್ಲಿ ತನ್ನ ಸಾನ್ನಿಧ್ಯವನ್ನು ಕಡಿಮೆ ಮಾಡ್ತಾಳೆ ವಸುಮತಿ ರತ್ನಗರ್ಭ ವಸುಂದರ ಹೀಗೆ ಅನೇಕ ರೂಪಗಳಿಂದ ಸ್ತೋತ್ರಕ್ಕೆ ಅರ್ಹಳಾಗಿರ್ತಕ್ಕಂಥ ದೇವಿ ಭೂಮಿಯಲ್ಲಿ ತನ್ನ ಉತ್ತಮ ಸಾನ್ನಿಧ್ಯವನ್ನು ಇಟ್ಟು ಅವಳಲ್ಲಿರುವಂಥ ಗಂಧ ರಸ ರೂಪಾದಿ ಅನ್ನ ಸಂಪತ್ತನ್ನು ನಮ್ಮ ಪಂಚೇಂದ್ರಿಯಗಳಿಗೆ ಉಣಿಸಬೇಕಾದ್ರೆ ನಾವು ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ ಅವಳಲ್ಲಿ ಕ್ಷಮೆಯಾಚನೆಯನ್ನು ಮಾಡಬೇಕು ಮುನಿ ಕುಲು ಉತ್ತಮ ಕಶ್ಯಪ ನಿಜತನು ಮಹಾಭಾರತದಲ್ಲಿ ದೇವಿ ಒಂದು ಸಲ ಭೂಮಿಯೊಳಗಿಂದ ಹೊರಗೆ ಬಂದು ಬ್ರಹ್ಮಲೋಕಕ್ಕೆ ಹೊರಟು ಹೋದಲು ಅಂತ ಕಥೆ ಇದೆ ಕಶ್ಯಪ ಮುನಿಗಳು ಭೂಮಿಯೊಳಗೆ ಪ್ರವೇಶ ಮಾಡಿ ತಾನೇ ಭೂದೇವಿಯ ಕಾರ್ಯಗಳನ್ನು ಮಾಡಿ ಜೀವಿಗಳನ್ನು ಅನೇಕ ಸಾವಿರ ವರ್ಷಗಳ ಕಾಲ ರಕ್ಷಣೆಯನ್ನು ಮಾಡಿದರು ಭೂದೇವಿ ನಂತರ ಮುನಿಯನ್ನು ನಮಸ್ಕಾರ ಮಾಡ್ತಾಳೆ ಅವನ ಮಗಳು ಅಂತ ಕರೆಸ್ಕೊಂಡ್ಲು ಕಾಶ್ಯಪಿಯನ್ನು ಹೆಸರು ಬಂತು ಪೃಥ್ವೀ ಕಾಶ್ಯಪೀ ಜಗ್ ಸುತಾ ತಹಾತ್ಮನ ಅಂತ ಅನುಶಾಸನ ಪರ್ವ ಮಹಾಭಾರತದಲ್ಲಿ ತಿಳಿಸ್ತಾರೆ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಇವು ಸೃಷ್ಟಿಯಲ್ಲಿ ಕ್ರಮವಾಗಿ ಹುಟ್ಟಿದವು ಆಗ ಆಕಾಶದ ಶಬ್ದಗುಣ ವಾಯುವಿನಲ್ಲಿ ವಾಯುವಿನ ಸ್ಪರ್ಶಗುಣ ಅಗ್ನಿಯಲ್ಲಿ ಅಗ್ನಿಯ ರೂಪಗುಣ ಜಲದಲ್ಲಿ ಜಲದ ರಸಗುಣ ಪೃಥ್ವಿಯಲ್ಲಿ ಬಂತು ಪೃಥ್ವಿಯಲ್ಲಿ ಗಂಧಗುಣ ಅನ್ನೋದು ಸ್ವಾಭಾವಿಕ ಗಂಧವತಿ ಪೃಥ್ವಿ ಶಬ್ದಾದಿ ಗುಣಗಳು ಆಕಾಶಾದಿಗಳ ಮೂಲಕ ಪೃಥ್ವಿಯಲ್ಲಿ ಬಂದು ಸೇರಿದ್ರಿಂದ ಗಂಧ ರಸ ರೂಪಾದಿ ಗುಣವಪುಷೆ ಆ ರೀತಿಯಾಗಿರುವಂಥ ಶರೀರವನ್ನು ಹೊಂದಿರೋಳು ಭೂದೇವಿ ಅಂತ ತಿಳಿಸ್ತಾರೆ ಪರಮಾತ್ಮನ ಅರ್ಧಾಂಗಿ ಅವಳಲ್ಲಿ ಮಹಾಲಕ್ಷ್ಮಿಯ ಭೂರೂಪದ ವಿಶೇಷ ಆವೇಶ ಇರೋದರಿಂದ ಅವಳು ವರಾಹನ ಭಾರೀ ಆದಲೋ ನರಕಾಸುರನಿಗೆ ಜನ್ಮವನ್ನು ಕೊಟ್ಟಲು ಅದರಿಂದ ಪರಮಾತ್ಮನ ಅರ್ಧಾಂಗಿ ಅಂತ ಇಲ್ಲೇ ದಾಸುಸ್ತೋತ್ರವನ್ನು ಮಾಡ್ತಾರೆ ಒಂದು ವರ್ಷ ಹೇಳ್ತಾರೆ ವನ ಶಬ್ದಕ್ಕೆ ನೀರು ಅಂತ ಅರ್ಥ ಇದೆ ವನಾದಿ ವಾಸನೆ ಅಖಂಡ ಜಲರಾಶಿ ರೂಪದಲ್ಲಿರುವಂಥ ಸಮುದ್ರ ಭೂಮಿ ಸಮುದ್ರದಿಂದ ಆವೃತವಾಗಿದೆ ನಾವು ವಸ್ತ್ರವನ್ನು ದೇಹಕ್ಕೆ ವಲಯಾಕಾರವಾಗಿ ಧರಿಸ್ತೀವಿ ಅದೇ ರೀತಿಯಾಗಿ ಭೂಮಿಯೂ ಸಮುದ್ರ ಅನ್ನೋ ವಸ್ತ್ರದಿಂದ ಆವೃತ ಆಗಿದೆ ವರ ಅಂದರೆ ಶ್ರೇಷ್ಠ ಉತ್ತಮ ಅದ್ರಿ ಅಂದರೆ ಪರ್ವತ ಪರ್ವತ ಸ್ತೋಮಗಳಿಂದ ಇರುವಂಥದ್ದು ಭೂಮಿಯನ್ನು ಪರ್ವತಗಳು ಧಾರಣೆ ಮಾಡಿ ಸಮತೋಲನ ಸ್ಥಿತಿಯಲ್ಲಿ ಇಟ್ಟಿದ್ದಾವೆ ಇದರಿಂದ ಪರ್ವತಗಳಿಗೆ ಭೂದರ ಅಂತಲೂ ಹೆಸರು ಅಂತಹ ಪರ್ವತಗಳಲ್ಲಿ ಶ್ರೇಷ್ಠವಾದದ್ದು ಮೇರು ಪರ್ವತ ಮೇರು ಮೊದಲಾಗಿರ್ತಕ್ಕಂಥ ಪರ್ವತ ಸ್ತೋಮಗಳು ಭೂಮಿಯನ್ನು ಆಧಾರ ಮಾಡಿ ಅವುಗಳ ಶೃಂಗಗಳೂ ಭೂದೇವಿಯ ಭವ್ಯ ಸ್ತನಗಳಂತೆ ವಿರಾಜಮಾನವಾಗಿದೆ ಆದ್ದರಿಂದ ವರಾದ್ರಿ ನಿಜಯ ಸ್ತನ ವಿರಾಜಿತೆ ಚೇತನಚೇತನ ವಿಧಾರಕ್ಕೆ ಅಂದರೆ ಭೂಮಿಯ ಮೇಲೆ ಶುದ್ಧ ಜಡವಸ್ತುಗಳು ಸ್ಥಾವರ ಜಂಗಮ ರೂಪವಾಗಿರ್ತಕ್ಕಂಥ ಚೇತನ ವಸ್ತು ಎಲ್ಲವೂ ಕೂಡ ಆಶ್ರಯವನ್ನು ಪಡ್ಕೊಂಡಿದೆ ಎಲ್ಲದಕ್ಕೂ ಆಶ್ರಯ ಸ್ಥಾನ ಅಂದರೆ ಭೂಮಿ ಗಂಧ ರಸ ರೂಪಾದಿಗುಣ ಉಪುಷೆ ಪೃಥ್ವಿಯ ತನ್ಮಾತ್ರ ಗುಣ ಗಂಧೋತ್ಪತ್ತಿಗೆ ಕಾರಣ ರಸ ಅಪ್ತತ್ವದ ಗುಣ ರೂಪ ತೇಜಸ್ಸಿನ ಅದೇ ರೀತಿಯಾಗಿ ಸ್ಪರ್ಶ ಶಬ್ದಾದಿಗುಣಗಳು ಕೂಡ ಗ್ರಾಹ್ಯ ಭೂತ ಪಂಚಕಗಳು ತನ್ಮಾತ್ರ ಗುಣಗಳಾಗಿರ್ತಕ್ಕಂಥ ಗಂಧಾದಿಗಳನ್ನೇ ತನ್ನ ಶರೀರವನ್ನಾಗಿ ಹೊಂದಿರುವಂಥವಳು ಒಪ್ಪುಷೆ ಅಂದರೆ ಶರೀರ ಒಪ್ಪು ಅಂದರೆ ಶರೀರ ಒಪ್ಪುಷ ಆಕಾಶ ವಾಯು ತೇಜಸ್ಸು ಉದಕ ಪೃಥ್ವಿ ಹೀಗೆ ಭೂಮಿಯಲ್ಲಿ ಎಲ್ಲವೂ ಕೂಡ ಇದೆ ಮುನಿಕುಲೋತ್ತಮ ಅಂದರೆ ಋಷಿವರ್ಗದಲ್ಲಿ ಶ್ರೇಷ್ಠರಾದವರು ಕಶ್ಯಪರು ಕಶ್ಯಪರ ಪುತ್ರಿಯೇ ಭೂಮಿ ಅದಕ್ಕೆ ಅವಳಿಗೆ ಕಾಶ್ಯಪಿ ಪರಮಾತ್ಮನ ಅರ್ಧಾಂಗಿ ಭೂಮಿಯನ್ನು ಚಾಪೆಯನ್ನಾಗಿ ಸುತ್ತಿ ಹಿರಣ್ಯಾಕ್ಷನ ದೈತ್ಯ ಸಮುದ್ರ ಗರ್ಭವನ್ನ ಹೋಗ್ತಾನೆ ಭೂದೇವಿಯಿಂದ ಪ್ರಾರ್ಥನಾದ ಪರಮಾತ್ಮ ವರಾಹ ರೂಪವನ್ನು ತಗೊಂಡು ಸಮುದ್ರ ಗರ್ಭವನ್ನ ಪ್ರವೇಶ ಮಾಡಿ ಅಲ್ಲಿ ಹಿರಣ್ಯಾಕ್ಷನನ್ನು ಹೋರಾಡಿ ಸಂಹಾರ ಮಾಡಿದ ತನ್ನ ಕೋರೆದಾಡಿಗಳಿಂದ ಭೂದೇವಿಯನ್ನು ಉದ್ಧಾರ ಮಾಡಿದ ಅಂತಹ ಭಗವಂತನ ಅರ್ಧಾಂಗಿಯಾಗಿರ್ತಕ್ಕಂಥ ಭೂದೇವಿಗೆ ನಮಸ್ಕಾರ ನನ್ನ ದೋಷಗಳನ್ನು ಗಣನೆಗೆ ತಾರದೆ ಸಂರಕ್ಷಣೆ ಮಾಡು ಪೃಥ್ವಿ ತತ್ವ ಚತುರ್ವಿಂಶತಿ ತತ್ವಗಳಲ್ಲಿ ಕೊನೆಯದು ಇದರಲ್ಲಿ ಆಕಾಶ ವಾಯು ತೇಜಸ್ಸು ಉದಕ ಈ ಮೇಲಿನ ಎಲ್ಲ ತತ್ವಗಳು ಕೂಡ ಸೂಕ್ಷ್ಮದ ರೂಪದಲ್ಲಿ ಸಂಸೃಷ್ಟಿಯಾಗಿದೆ ಅಂತಹ ಭೂದೇವಿಯನ್ನು ಸ್ತೋತ್ರ ಮಾಡ್ತಾರೆ